ಜೀವರಿಂದ ದ್ವಂದ್ವ ಕರ್ಮಗಳನ್ನು ಸ್ವೀಕಾರ ಮಾಡಿರುವ ಪರಮಾತ್ಮನಿಗೆ ಆ ಅಧಿಷ್ಠಾನಗತ ಗುಣ ದೋಷಗಳ ಸಂಬಂಧ ಆಗುತ್ತಾ ಅನ್ನೋದನ್ನು ಸಂಶಯವನ್ನು ಇಲ್ಲಿ ದುಷ್ಟಾಂತದಿಂದ ಪರಿಹಾರವನ್ನು ಮಾಡ್ತಾರೆ ಜ್ಞಾನ ಸುಖಬಲಪೂರ್ಣ ವಿಷ್ಣುವಿಗೆ ಏನು ಮಾಡಪವು ತ್ರಿಗುಣ ಕಾರ್ಯ ಕೃಶಾನುವಿನ ಕ್ರಿಮಿ ಕವಿದು ಭಕ್ಷಿಪದು ಉಂಟೆ ಲೌಕದಳು ಈ ನಳಿನ ಜಾಂಡವನ್ನು ಬ್ರಹ್ಮ ಈಶಾನ ಮುಖ್ಯ ಅಸುರರ ಕಾಲಾನಲಗೋಲ್ ನುಂಗು ಬಗಿ ಪಾಪಗಳ ಭಯವೇ ಜ್ಞಾನ ಆನಂದ ಸುಖ ಫಲ ಎಲ್ಲದರಿಂದ ಪೂರ್ಣನಾಗಿರ್ತಕ್ಕಂಥವನು ಪರಮಾತ್ಮ ವಿಷ್ಣು ಸರ್ವತ್ರ ವ್ಯಾಪ್ತನಾಗಿರೋನು ಅವನಿಗೆ ಏನು ಮಾಡ್ಪವು ತ್ರಿಗುಣ ಕಾರ್ಯ ತ್ರಿಗುಣ ಸತ್ವರಜಾ ತಮೋ ಗುಣಗಳಿಂದ ಜೀವರು ಆಯಾ ಗುಣಗಳ ಸಂಬಂಧಪಟ್ಟಂತೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ ಪರಮಾತ್ಮ ಜ್ಞಾನ ಆನಂದ ಬಲಗಳಿಂದ ಪರಿಪೂರ್ಣನಾದವನು ಅಂತ ಶ್ರುತಿ ವಾಕ್ಯವೇ ಪರಮಾತ್ಮನನ್ನು ಕೊಂಡಾಡ್ತಾ ಇದೆ ಸುಖ ಮೂರ್ತಿರ ಎಂ ವಿಷ್ಣು ರೀತಿ ಶ್ರುತಿ ಶುಗೀಯತೆ ಅಂತ ಪರಮಾತ್ಮ ಆನಂದಮಯ ಈ ರೀತಿಯಾಗಿ ಎಲ್ಲ ಶಾಸ್ತ್ರಗಳು ಪರಮಾತ್ಮನನ್ನು ಕೊಂಡಾಡ್ತಾ ಇದೆ ಅಂತಹ ಪರಮಾತ್ಮನಿಗೆ ತ್ರಿಗುಣಗಳಿಂದ ಜನ್ಯವಾಗಿರ್ತಕ್ಕಂಥ ಕಾರ್ಯಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರವನ್ನು ಉಂಟು ಮಾಡೋದಿಲ್ಲ ಇಷ್ಟ ಆಗಲಿ ಅನಿಷ್ಟ ಆಗಲಿ ಯಾವ ವಿಕಾರವನ್ನು ಕೂಡ ಮಾಡೋದಿಲ್ಲ ಅಂದ್ರ ಸತ್ವಗುಣಕಾರ್ಯವಾಗಿರ್ತಕ್ಕಂಥ ಸತ್ಕರ್ಮಗಳಿಂದ ಅರ್ಪಣೆ ಮಾಡಿದಾಗ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಷ್ಟಪ್ರಾಪ್ತಿ ಆಗಬೇಕಾಗಿಲ್ಲ ಜೀವರಿಗಾದರೆ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂಥೇಳಿ ಎರಡು ರೀತಿಯಾಗಿರ್ತಕ್ಕಂಥ ಲಾಭ ಅನ್ನೋದಿದೆ ಅದಕ್ಕೆ ಕರ್ಮಗಳನ್ನು ಮಾಡಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾರೆ ಪರಮಾತ್ಮ ನಿತ್ಯಾನಂದಮಯ ನಿತ್ಯ ಸುಖಮಯ ಅವನಿಗೆ ಯಾರಿಂದನೂ ಕೂಡ ಏನೂ ಆಗಬೇಕಾದ್ದಿಲ್ಲ ಆದರೂ ಕರುಣಾಸಮುದ್ರ ಭಕ್ತರಲ್ಲಿ ಅನಂತ ರೂಪಗಳಿಂದ ತಾನೇ ನಿಂತು ಅವರವರ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸಿ ಮತ್ತು ಅದನ್ನು ತಾನೇ ಸಮರ್ಪಣೆ ಮಾಡಿಸ್ಕೊಂಡು ಕರ್ಮದ ಫಲವನ್ನು ಜೀವರಿಗೆ ಕೊಡ್ತಾನೆ ಆದ್ದರಿಂದ ಆ ಸತ್ವಗುಣಕ್ಕೆ ಸಂಬಂಧಪಟ್ಟಂತಹ ಆ ಸತ್ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಜೀವರಿಗೆ ಇಷ್ಟಪ್ರಾಪ್ತಿ ಆಗ್ತಾಯಿದೆ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ ಅದೇ ರೀತಿಯಾಗಿ ಜೀವರು ಪರಿಮಾರ್ಜನತ್ವೇನ ದುಷ್ಕರ್ಮವನ್ನ ಸಮರ್ಪಣೆ ಮಾಡಿದರೆ ಅದು ಜೀವನಿಗೆ ಅನಿಷ್ಟ ನಿವೃತ್ತಿ ಆಗ್ತಾ ಇದೆ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಕೊಡೋದಿಲ್ಲ ಅದಕ್ಕೆ ಉಪನಿಷತ್ತು ಹೇಳ್ತಾ ಇದೆ ನ ಕರ್ಮಣಾವರ್ಧತೆ ನೋಕನೀಯ ಅನಂತ ಪರಮಾತ್ಮನಿಗೆ ಈ ಕರ್ಮಗಳ ಸಂಬಂಧದಂತೆ ವೃದ್ಧಿ ಹ್ರಾಸ ಇದು ಯಾವುದೂ ಕೂಡ ಇಲ್ಲ ಅದೇ ಜೀವನಿಗೆ ಕರ್ಮಗಳನ್ನು ಮಾಡಿ ಸತ್ಕರ್ಮಗಳನ್ನು ನಾಹಂ ಕರ್ತ ಹರಿಕರ್ತ ಇತ್ಯಾದಿ ಮಾಡಿ ಪೂಜಾತ್ವೇನ ಸಮರ್ಪಣೆ ಮಾಡಿದ್ರೆ ಇಷ್ಟಪ್ರಾಪ್ತಿಯಾಗ್ತಾ ಇದೆ ದುಃಖ ದುಷ್ಕರ್ಮಗಳನ್ನು ದುಃಖ ನಿವೃತ್ತಿಗಾಗಿ ಅನಿಷ್ಟ ನಿವೃತ್ತಿಗಾಗಿ ಪರಮಾತ್ಮನಲ್ಲಿ ಈ ಕರ್ಮಗಳನ್ನು ಸಮರ್ಪಣೆ ಮಾಡಿ ಆ ದುಷ್ಟ ಕರ್ಮಗಳನ್ನು ಇನ್ನು ಮುಂದೆ ನನ್ನಿಂದ ಮಾಡಿಸ್ಬೇಡ ಅಂತ ಪ್ರೈಶ್ಚಿತ್ಯಪೂರ್ವಕವಾಗಿ ಪಶ್ಚಾತ್ತಾಪದಿಂದ ಸಮರ್ಪಣೆಯನ್ನು ಮಾಡ್ತಾನೆ ಪರಿಮಾರ್ಜನಾತ್ವೇನ ಈ ಈಗ ಘಟಿಸಿರುವಂತಹ ಈ ಎಲ್ಲ ಪಾಪಕರ್ಮಗಳನ್ನು ನಿನ್ನ ಪಾದದಲ್ಲಿರುವ ವಜ್ರ ರೇಖೆಯಿಂದ ಹೊಸಕ್ಕೆ ಹಾಕು ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಪಾಪಗಳು ಕಟಿಸದೇ ಇದ್ದಂತೆ ನನ್ನ ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ ಹೀಗೆ ಆ ಭಗವಂತನಿಗೆ ಜೀವರ ಅರ್ಪಣೆ ಮಾಡುವಂತಹ ದ್ವಂದ್ವಕರ್ಮಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅನ್ನೋದು ಸರಬತ ಇಲ್ಲಿ ದಾಸರು ದೃಷ್ಟಾಂತವನ್ನು ಕೊಡ್ತಾರೆ ಕೃಷಾನುವಿನ ಕ್ರಿಮಿ ಕವಿದು ಭಕ್ಷಿಪ್ಪದು ಉಂಟೆ ಲೋಕದಳು ಅಂತ ಕೃಷಾನು ಅಂದರೆ ಅಗ್ನಿ ಕೃಷಾನುವಿನ ಕ್ರಿಮಿ ಅಂತಂದರೆ ಆ ಬೆಂಕಿಗೆ ಮುತ್ತಿಗೆಯನ್ನು ಹಾಕುವಂತಹ ಹುಳುಗಳು ಅದು ಭಕ್ಷಿಪುದುಂಟೆ ಲೋಕದವಳು ಅಂತೇಳಿ ಲೋಕದಲ್ಲಿ ಕ್ರಿಮಿಗಳು ಬೆಂಕಿಯನ್ನ ಮುತ್ತಿಗೆ ಹಾಕಿ ಅದನ್ನು ನುಂಗಕ್ಕೆ ಪ್ರಯತ್ನವನ್ನು ಮಾಡ್ತವೆ ತಮ್ಮನ್ನು ತಾವೇ ಸುಟ್ಕೊಂಡು ಸತ್ತೋಗ್ತವೆ ಹಾಗೆ ಪಾಪಗಳಿಗೆ ಭಗವಂತನ ಭಯ ಹೊರತು ಭಗವಂತನಿಗೆ ಪಾಪದ ಭಯ ಅನ್ನೋದು ಎಂದೂ ಇರಲಿಕ್ಕೆ ಶಕ್ಯ ಇಲ್ಲ ಲಯ ಲಯಕಾಲದಲ್ಲಿ ಪರಮಾತ್ಮ ಸಮಸ್ತ ಬ್ರಹ್ಮಾಂಡವನ್ನು ಅದರ ಒಳಗೆ ಹೊರಗೆ ಇರುವಂತಹ ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳನ್ನು ದೈತ್ಯರನ್ನು ಪಾತಾಳದಲ್ಲಿ ಇರುವಂತಹ ಸಂಕಷ್ಟರೂಪಿ ಪರಮಾತ್ಮ ಅವನ ಮುಖದಿಂದ ಹೊರಡ್ತಕ್ಕಂಥ ದುರ್ಗಾ ಸ್ವರೂಪವಾದ ಕಾಲಾನಲ ಅನ್ನು ಬೆಂಕಿಯಿಂದ ಬೇಯಿಸಿ ಪಾಕ ಮಾಡಿ ಭಗವಂತ ಊಟ ಮಾಡ್ತಾನೆ ಭರ್ಜರಿ ಭೋಜನ ಅನ್ನುವಂತೆ ಊಟ ಮಾಡ್ತಾನೆ ಅದನ್ನು ಹೇಳ್ತಾರೆ ಈ ನಳಿನ ಜಾಂಡವನು ಬ್ರಹ್ಮೇಶನ ಮುಖ್ಯ ಕಾಲಾನಲವೋಲ್ ನುಂಗುವೋಗಿ ಪಾಪಗಳ ಭಯವೇ ಬ್ರಹ್ಮಾದಿ ಸುರ ಅಸುರರನ್ನು ಹೇಗೆ ಭರ್ಜರಿ ಭೋಜನ ಮಾಡ್ತಾನೆ ಅಂದರೆ ಹಸಿದವನು ಅನ್ನವನ್ನು ಹೇಗೆ ಉಣ್ತಾನೋ ಹಾಗೆ ಊಟ ಮಾಡ್ತಾನೆ ಪರಮಾತ್ಮ ವೈಕುಂಠ ವರ್ಣನೆಯಲ್ಲಿ ರಾಜರಾಜರು ಆ ಪರಮಾತ್ಮ ಈ ಪ್ರಳಯ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಇಂತಹ ಪರಮಾತ್ಮನಿಗೆ ಪಾಪದ ಭಯ ಅನ್ನೋದು ಸರ್ವತ್ವ ಇಲ್ಲ ಪಾಪಕ್ಕೆ ಪರಮಾತ್ಮನ ಹೋಗಲಿಕ್ಕೆ ಭಯ ಹೊರತು ಪರಮಾತ್ಮನಿಗೆ ಪಾಪದ ಭಯ ಅಥವಾ ಪ್ರಸಕ್ತಿ ಅನ್ನೋದು ಯಾವತ್ತೂ ಇಲ್ಲ ಅಂತ ತಿಳಿಸ್ತಾರೆ ಪ್ರಪಂಚದ ಪ್ರಳಯ ಅಂದರೆ ಪರಮಾತ್ಮನಿಗೆ ಭರ್ಜರಿ ಊಟ ಅಂತ ಹಿಂದೆ ಬೊಮ್ಮನ ಸುಜಿಸಿ ಅವನ ಅಂಗವಾಗಲೇ ತಿಂದರೆ ತುತ್ತು ಕುಂದು ಎಂದು ಉದಾಸೀನವ ಮಾಡಿದ ಶ್ರೀಕೃಷ್ಣ ಇಂದು ಮುಂಜಿಸು ತೇಗುತ್ತಿದ್ದ ಅಂತ ಈ ಬ್ರಹ್ಮಾಂಡ ಅನ್ನೋದೇ ಚತುರ್ಮುಖ ಬ್ರಹ್ಮದೇವರ ಶರೀರ ಸೃಷ್ಟಿಯ ಹಾದಿಯಲ್ಲಿ ಬ್ರಹ್ಮಾಂಡ ಶರೀರಿಯಾಗಿರ್ತಕ್ಕಂಥ ಆ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ತಕ್ಷಣ ಭೋಜನ ಮಾಡಿಬಿಟ್ರೆ ಊಟದ ಪ್ರಮಾಣ ಅಂದ ಕಡಿಮೆ ತುತ್ತಾಗತ್ತೆ ಅಂತ ಈ ರೀತಿಯಾಗಿ ಭಾವಿಸಿ ಭಗವಂತ ಲಯಕಾಲ ಬರುವವರೆಗೂ ಕೂಡ ಕಾದಿದ್ದ ಮೊದಲಿಗೆ ಲಯ ಮಾಡುವಂಥ ವಿಷಯದಲ್ಲಿ ಉದಾಸೀನದಿಂದ ಇದ್ದ ಪರಮಾತ್ಮ ಈಗ ಲಯಕಾಲ ಬಂದ ತಕ್ಷಣ ಉತ್ಸಾಹದಿಂದ ತಾನು ಹಸಿದವನು ಹೇಗೆ ಅನ್ನವನ್ನು ಊಟ ಮಾಡುತ್ತಾನೋ ಹಾಗೆ ತಿಂದು ತೇಗಿದ ಹದಿನಾಲ್ಕು ಲೋಕಗಳ ಸಹಿತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ತಕ್ಷಣ ತಿಂದ್ಬಿಟ್ರೆ ಗ್ರಾಸ ಅಥವಾ ಭೋಜನ ಅನ್ನೋದು ಕಡಿಮೆ ಆಗತ್ತೆ ಹದಿನಾಲ್ಕು ಲೋಕಗಳಲ್ಲಿ ಅಸಂಖ್ಯಾತರಾಗಿರ್ತಕ್ಕಂಥ ದೇವ ದಾನವ ಮಾನವ ಪಶು ಪಕ್ಷಾದಿ ಜೀವಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಆಗ ತಿಂದ್ರೆ ದೊಡ್ಡ ಗ್ರಾಸ ಅನ್ನೋದು ದೊರಕತ್ತೆ ಭಾರಿ ಭೋಜನ ಅನ್ನೋದಾಗತ್ತೆ ಅಂತ ಈ ರೀತಿಯಾಗಿ ಭಗವಂತ ನಿರ್ಧಾರವನ್ನು ಮಾಡ್ದ ಯಾಕೆ ಇದಣ ಏನು ಅಂದರೆ ಸೃಷ್ಟಿಯ ಹಾದಿಯಲ್ಲಿ ವಾಸ್ತವಿಕವಾಗಿ ಹೇಳೋದಾದರೆ ಜೀವರು ಇನ್ನೂ ಸಾಧನೆಯನ್ನು ಪೂರ್ತಿ ಮಾಡಿರೋದಿಲ್ಲ ಭಕ್ತರು ತನಗೆ ಅರ್ಪಣೆ ಮಾಡುವಂಥ ಸತ್ಕರ್ಮವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಲಯಕ ಲಯಕಾಲ ಹತ್ತಿರ ಬಂದಂಗೆ ಜೀವರ ಸಾಧನೆ ಅನ್ನೋದು ಪೂರ್ತಿ ಆಗೋದ್ರಿಂದ ಈ ಬಲಿತು ಮಾಗಿದ್ರೆ ಬಾವಿನ ಹಣ್ಣು ರುಚಿಕರವಾಗಿರುತ್ತೆ ಹಾಗೆ ಆ ಜೀವರ ಕರ್ಮಗಳು ಸತ್ಕರ್ಮ ರಸದಿಂದ ತುಂಬಿ ತುಳುಕ್ತಾ ಇರುತ್ತೆ ಅಂತಹ ಸತ್ಕರ್ಮ ರಸದಿಂದ ತುಂಬಿ ತುಳುಕುವಂತಹ ಪುಷ್ ತುಷ್ಟಿ ಪುಷ್ಟಿಯಿಂದ ಇರತಕ್ಕಂತಹ ಜೀವರನ್ನು ತಿನ್ನುವಾಗ ಅದು ಭರ್ಜರಿ ಭೋಜನ ಆಗತ್ತೆ ಅಂತ ಪರಮಾತ್ಮ ಈ ರೀತಿಯಾಗಿ ಯೋಚನೆ ಮಾಡಿದೆ ಅಂತ ಮುಂಚೆ ತಿಂದರೆ ಸ್ವಾರಸ್ಯ ಇರೋದಿಲ್ಲ ಉದಾಹರಣೆಗೆ ಒಂದು ಮಾವಿನ ಹಣ್ಣು ಇನ್ನೂ ಹಣ್ಣಾಗಿಲ್ಲ ಅದರೊಳಗೆ ಇನ್ನು ಹುಳಿ ಅಂಶ ಹಾಗೆಯೇ ಇದೆ ಪೂರ್ತಿ ಕಾಯಿಯಲ್ಲ ಪೂರ್ತಿ ಬಲಿತು ಮಾಗಿರುವಂಥ ಹಣ್ಣು ಅಲ್ಲ ಆ ಅವಸ್ಥೆಯಲ್ಲಿ ತಿಂದರೆ ಇನ್ನೂ ಹುಳಿ ಹುಳಿ ಇರುತ್ತೆ ತಿನ್ನಲಿಕ್ಕೆ ಸ್ವಾರಸ್ಯ ಇರೋದಿಲ್ಲ ಆದ್ದರಿಂದ ಭಗವಂತ ಆ ಜೀವರ ಕರ್ಮ ಎಲ್ಲ ಬಲಿತು ಪುಷ್ಟರಾಗಲಿ ಅವರು ಆಮೇಲೆ ಲಯ ಕಾರ್ಯವನ್ನು ಮಾಡ್ತೀನಿ ಅಂತ ಇಲ್ಲ ಅಂದರೆ ಭಗವಂತ ಸೃಷ್ಟಿ ಮಾಡಿದ ತಕ್ಷಣ ಭೋಜನೆ ಮಾಡಿದರೆ ಸೃಷ್ಟಿ ಮಾಡಿ ಉಪಯೋಗಿಲ್ಲ ಸೃಷ್ಟಿ ಮಾಡಿದ ಉದ್ದೇಶ ಏನು ಜೀವರಿಗೆ ಅವರವರ ಸಾಧನೆಯನ್ನು ಮಾಡಿಸ್ಬೇಕು ಅಂತ ಈ ಕಾಲಕ್ಕಾಗಿ ಪರಮಾತ್ಮ ಲಯ ಕಾರ್ಯಕ್ಕೆ ವಿಳಂಬ ಮಾಡಿ ನಿಧಾನವಾಗಿ ಆ ಎಲ್ಲ ಜೀವರ ಕರ್ಮಗಳು ಮುಗಿದ ಮೇಲೆ ಮಾಡಿದ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಬ್ರಾಹ್ಮಣ ಕ್ಷತ್ರಿಯ ಬದಲಾಗಿರ್ತಕ್ಕಂಥ ಎಲ್ಲ ಜಾತಿ ಎಲ್ಲ ಜೀವರ ದೇಹವು ಕೂಡ ಒಂದೊಂದು ಒಂದೊಂದು ತುತ್ತಂತೆ ಭೋಜನವನ್ನು ಮಾಡಿದ ಭಗವಂತ ಭುವನ ವ್ಯಾಪ್ತವಾದ ಸ್ಥೂಲ ದೇಹದ ಬಾಯ ವಿವರವ ತೆರೆದು ಬಂಧಿಸಿದ ಪವನ ತನ್ನ ಅಯ್ಯನುಂಬ ಸಂಭ್ರಮಕ್ಕೆ ಮೈ ಬೆವರದಂತೆ ಅಡಿಗಡೆಗೆ ಬೀಸೆ ಆದಿಪುರುಷನಾಗಿರ್ತಕ್ಕಂಥ ಸರ್ವೋತ್ತಮ ನಾರಾಯಣ ತನ್ನ ಭೋಜನಕ್ಕೆ ಸಾಧನವಾಗಿರ್ತಕ್ಕಂಥ ದ್ರವ್ಯಗಳನ್ನು ಶ್ರೀದೇವಿ ತಾನೇ ಅಡಿಗೆ ಮಾಡ್ತಾಳಂತೆ ಪ್ರಳಯ ಜ್ವಾಲೆಯ ಬೆಂಕಿಯಲ್ಲಿ ಲವಣ ಇಕ್ಷು ಸುರ ಸರ್ಪಿ ದದಿ ಕ್ಷೀರ ಅಂತ ಆರು ಸಾಗರಗಳ ರಸದೊಂದಿಗೆ ಪೃಥ್ವಿಯನ್ನು ಒಂದು ಮಾಂಸವನ್ನು ಬ್ರಹ್ಮಾಂಡದ ಸುವರ್ಣಮಯ ಕಟಾಹದಲ್ಲಿಟ್ಟು ಬೇಯಿಸಿ ಬಹಳ ಹಸಿದವನು ಮೃಷ್ಟಾನ್ನವನ್ನು ಕಂಡರೆ ಯಾವ ರೀತಿಯಾಗಿ ತವಕದಿಂದ ಊಟ ಮಾಡ್ತಾನೋ ಹಾಗೆ ಒಂದೇ ತುತ್ತಿನಲ್ಲಿ ತನ್ನ ಲೋಕ ವ್ಯಾಪ್ತವಾಗಿರ್ತಕ್ಕಂಥ ಬೃಹತ್ ಬಾಯಿಯನ್ನು ತೆರೆದು ಪರಮಾತ್ಮ ಭರ್ಜರಿ ಭೋಜನವನ್ನು ಮಾಡಿದ ಹೀಗೆ ತನ್ನ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಸಂಭ್ರಮದಿಂದ ರಸವತ್ತಾಗಿರ್ತಕ್ಕಂಥ ಭೋಜನವನ್ನು ಮಾಡುವ ಸಂದರ್ಭದಲ್ಲಿ ಶ್ರಮದಿಂದ ಮೈ ಬೆವರದಂತೆ ವಾಯುದೇವರು ಕ್ಷಣ ಕ್ಷಣಕ್ಕೆ ಗಾಳಿಯನ್ನು ಬೀಸ್ತಾ ಇದ್ದರು ಊಟದ ನಡುವೆ ಕುಡಿಯಲು ನೀರು ಶುದ್ಧೋದಕ ಸಮುದ್ರ ಜಲ ಊಟದ ಕೊನೆಗೆ ಆಪೋಷಣಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಚಮನೆ ಮಾಡಲಿಕ್ಕೆಲ್ಲ ಅದೇ ಜಲದಿಂದ ಮಾಡಿದ ಪರಮಾತ್ಮ ಆಗ ಶುದ್ಧೋದಕ ಸಮುದ್ರ ಅನ್ನೋದು ಖಾಲಿ ಬ್ರಹ್ಮಾಂಡದ ಕರ್ಪರ ಮಾತ್ರ ಉಳಿತು ಉಂಡ ಅನ್ನ ಜೀರ್ಣ ಆಗೋದಕ್ಕಾಗಿ ಸುವರ್ಣದ ಕರ್ಪವನ್ನೇ ಕರ್ಪರವನ್ನೇ ಪ್ರಳಯಾಗ್ನಿಯಿಂದ ಭಸ್ಮ ಮಾಡಿ ಸುವರ್ಣ ಭಸ್ಮವನ್ನು ಕೂಡ ತಾನು ಸೇವನೆ ಮಾಡಿದ ಪ್ರಳಯಾಗ್ನಿಯಿಂದ ಚೆನ್ನಾಗಿ ಕುದಿದಿರ್ತಕ್ಕಂಥ ಬಾಹ್ಯೋಧಕವನ್ನು ಕಷಾಯ ಅಂತ ಆನಂದದಿಂದ ಕುಡಿದು ತೇಗಿದ ಅಂತ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ ವೈಕುಂಠ ವರ್ಣನೆಯಲ್ಲಿ ಆದ್ದರಿಂದ ಈ ಪ್ರಳಯ ಭಗವಂತ ಮಾಡ್ತಕ್ಕಂಥ ಈ ಪ್ರಳಯ ಅನ್ನೋದು ಪರಮಾತ್ಮನಿಗೆ ರಸವತ್ತಾಗಿರ್ತಕ್ಕಂಥ ಭರ್ಜರಿ ಆಗಿರ್ತಕ್ಕಂಥ ಭೋಜನ ಅದನ್ನೇ ಉಪನಿಷತ್ತು ಹೇಳುತ್ತೆ ಅದ್ಯತೆ ಅತ್ತಿ ಚೂತಾನೆ ಅತ್ತ ಚರಾಚರ ಗ್ರಹಣ ಅಂತ ಬ್ರಹ್ಮಸೂತ್ರ ಎಲ್ಲವೂ ಕೂಡ ಈ ಪ್ರಳಯ ಅನ್ನೋದು ಭಗವಂತನಿಗೆ ಭರ್ಜರಿ ಭೋಜನ ಅಂತ ವರ್ಣನೆಯನ್ನು ಮಾಡ್ತಾ ಪ್ರಳಯ ಕಾಲದಲ್ಲಿ ಪರಮಾತ್ಮ ಉದರದಲ್ಲಿ ತಾನು ಭೋಜನ ಮಾಡಿರ್ತಕ್ಕಂಥ ಈ ಜೀವರನ್ನೆಲ್ಲ ಅಗಿದು ಜೀರ್ಣ ಮಾಡಲಿಲ್ಲ ಅವ್ರನ್ನೆಲ್ಲ ಪ್ರತ್ಯೇಕವಾಗಿ ಯಾವ ರೀತಿಯಾಗಿ ಇಟ್ಟ ತನ್ನ ಉದರದಲ್ಲಿ ನಾಭಿಯ ಕೆಳಗಡೆ ಎಡಭಾಗದಲ್ಲಿ ತಮಸ್ಸು ಹೊಂದಿದವರನ್ನು ಇಡ್ತಾನೆ ಬಲಭಾಗದಲ್ಲಿ ತಮೋಯೋಗ್ಯರನ್ನು ನಾಭಿ ಪ್ರದೇಶದಲ್ಲಿ ನಿತ್ಯ ಸಂಸಾರಿಗಳನ್ನು ನಾಭಿಯ ಮೇಲ್ಗಡೆ ಬಲಭಾಗದಲ್ಲಿ ಮುಕ್ತರನ್ನು ಎಡಭಾಗದಲ್ಲಿ ಮುಕ್ತಿಯೋಗ್ಯರನ್ನು ಇಟ್ಕೊಳ್ತಾನೆ ಅಂತ ವಿಷ್ಣು ರಹಸ್ಯ ವರ್ಣನೆ ಮಾಡ್ತಾ ಇದೆ ಹೀಗೆ ಅಮುಕ್ತರಾಗಿರ್ತಕ್ಕಂಥ ತ್ರಿವಿಧ ಜೀವರಿಗೂ ಅವರ ಲಿಂಗ ಶರೀರದ ಸೂಕ್ಷ್ಮ ಮನಸ್ಸನ್ನು ಉಪರತಗೊಳಿಸಿ ಅವರನ್ನು ಸುಷುಪ್ತಿಯ ವಸ್ಥೆ ನಿದ್ರೆ ಮಾಡುವಂತೆ ಮಾಡ್ತಾನೆ ಪರಮಾತ್ಮ ಅದೇ ರುಜಿಯೋಗಿಗಳಿಗೆ ಅಲಿಂಗ ಶರೀರದ ಮನಸ್ಸು ಅನ್ನೋದು ಉಪರತ ಆಗೋದಿಲ್ಲ ಮುಕ್ತರಿಗೂ ಅವರ ಸ್ವರೂಪ ಮನಸ್ಸು ಅನ್ನೋದು ಉಪರತ ಆಗೋದಿಲ್ಲ ಆದರೆ ಧ್ಯಾನಾವಸ್ಥೆಯಲ್ಲಿ ಅಂದರೆ ಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಂತೆ ಇರ್ತಾರೆ ಹೀಗೆ ಲಕ್ಷ್ಮೀನಾರಾಯಣರು ಆಮೇಲೆ ಏಕಾಂತದಲ್ಲಿ ಇರ್ತಾರೆ ಅವರ ಈ ಏಕಾಂತತೆಯನ್ನು ಯಾವ ದೇವತೆಗಳು ಕೂಡ ನೋಡೋದು ಶಕ್ಯ ಇಲ್ಲ ಹೀಗೆ ಪರಮಾತ್ಮ ಪಳಯ ಕಾರ್ಯವನ್ನು ಮಾಡ್ತಾನೆ ಲಕ್ಷ್ಮೀ ದೇವಿಗೆ ಸುಖವನ್ನು ಆನಂದವನ್ನು ನೀಡೋದಕ್ಕಾಗಿ ಲಯ ಕಾರ್ಯವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಮುಂದೆ ಆ ಜೀವರು ಕೂಡ ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃತಯೇ ಅವರಿಗೆ ಶ್ರಮ ಪರಿಹಾರ ಮತ್ತೆ ನವ ಚೈತನ್ಯದಿಂದ ಇನ್ನು ಸಾಧನೆ ಬಾಕಿ ಇದ್ದವರು ಚೈತ್ ಸಾಧನೆಯಲ್ಲಿ ತೊಡಗಲಿ ಸಾಧನೆ ಮುಗಿದವರು ಅವರವರ ಗತಿಯನ್ನು ಹೊಂದಲಿ ಅಂತ ಪರಮಾತ್ಮೆ ಈ ರೀತಿಯಾಗಿ ಜೀವರ ಮೇಲೆ ಕಾರುಣ್ಯದಿಂದನೇ ಈ ಪ್ರಳಯ ಕಾರ್ಯವನ್ನು ಕೂಡ ಮಾಡ್ತಾನೆ ಇಂತಹ ಕರ್ತು ಅಕರ್ತುಮ್ ಅನ್ಯತಾ ಕರ್ತುಂಬ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪಾಪಗಳ ಭಯ ಅನ್ನೋದು ಯಾವತ್ತೂ ಇಲ್ಲ ಅದನ್ನು ಈ ಕೃಷಾನ ವಿನಕ್ರಿಮಿ ಕವಿದು ಭಕ್ಷಿಪುದು ಉಂಟೆ ಅಂತ ದೃಷ್ಟಾಂತದ ಮೂಲಕ ತಿಳಿಸ್ತಾರೆ